ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಏಕೋನವಿಂಶತಿ ಮೂರ್ತಿಗಳನ್ನು ಸದಾ ಸರ್ವತ್ವದಲ್ಲಿ ಚಿಂತಿಬಹುದು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಾಗ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನವನ್ನು ತಿಳಿಸ್ತಾರೆ ನಾಲ್ಕು ದೇಹಗಳಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಅಂತ ಒಂದೊಂದು ದೇಹದಲ್ಲೂ ನಾಲ್ಕು ಸ್ಥಾನ ಆ ನಾಲ್ಕು ಸ್ಥಾನ ಯಾವುದು ಅಂದರೆ ನೇತ್ರ ಅಂದರೆ ಕಣ್ಣು ಕಂಠ ಹೃದಯ ಮತ್ತೆ ಶಿರಸ್ಸು ಒಂದೊಂದರಲ್ಲೂ ನಾಲ್ಕು ಸ್ಥಾನಗಳಂತೆ ನಾಲ್ಕು ಎಂಟು ನಾಲ್ಕು ಹದಿನಾರು ಪ್ಲಸ್ ಮೂರು ಯಾವುದು ಅಂದರೆ ಅಚ್ಯುತಾನಂತ ಹೀಗೆ ಏಕೋನವಿಂಶತಿ ಅಂತ ಹತ್ತೊಂಬತ್ತು ಸ್ಥಾನಗಳಲ್ಲಿ ಚಿಂತೆ ಪುದುುವುದರು ಸ್ವರೂಪ ದೇಹದಲ್ಲಿ ವಿಶ್ವ ಅನಿರುದ್ಧ ದೇಹದಲ್ಲಿ ಮೂಲೇಶ ನಾರಾಯಣ ಲಿಂಗ ದೇಹದಲ್ಲಿ ಹಯಗ್ರೀವ ಅಥವಾ ಸ್ಥೂಲ ದೇಹದಲ್ಲಿ ಅಚ್ಚುತಾನಂತ ಗೋವಿಂದ ಮತ್ತೆ ಹಂಸ ಅಂತ ಹೀಗೆ ಒಟ್ಟು ಹತ್ತೊಂಬತ್ತು ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ಶಾಂತೀವರನ ಈರೆರಡು ರೂಪ ಅಂದರೆ ನಾಲ್ಕು ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ವಿಶ್ವ ಅದಿ ಎಂಟು ಅಲ್ಲಿಗೆ ಎಂಟು ನಾಲ್ಕು ಹನ್ನೆರಡಾಯಿತು ಮತ್ತು ಏಳು ಯಾವುದು ಅಂತಂದರೆ ವಿಶ್ವ ತುರುಗಗ್ರೀವ ಮೂಲೇಶ ಅಚ್ಚುತ ಅನಂತ ಗೋವಿಂದ ಮತ್ತೆ ಹಂಸ ಒಟ್ಟು ಹತ್ತೊಂಬತ್ತು ಹೀಗೆ ಏಕೋನವಿಂಶತಿ ಮೂರ್ತಿ ಸರ್ವತ್ರ ಚಿಂತಿಪುದು ಅಂದರೆ ಸರ್ವತ್ರ ಅಂದರೆ ನಾಲ್ಕು ದೇಹಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸ್ಕೊಟ್ಟು ಈಗ ಹೇಳ್ತಾರೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಬಿಂಬ ಜಡ ಚೇತನಗಳೊಳಗಿದ್ದು ಪೊಳವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ ಭಗವಂತ ಬಿಂಬ ರೂಪದಿಂದ ಜಡ ಮತ ಚೇತನೊಳಗೆ ಶೋಭಿಸುವಂತಹ ಪರಿಯನ್ನು ಕನ್ನಡಿಯ ದೃಷ್ಟಾಂತವನ್ನು ತಗೊಂಡು ತುಂಬ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ ಹಂಸ ಮೊದಲಾಗಿರ್ತಕ್ಕಂಥ ರೂಪಗಳನ್ನು ಉಪಾಸನೆ ಮಾಡೋದರಿಂದ ನಿಶ್ಚಯ ಜ್ಞಾನ ಪ್ರಾಪ್ತಿ ಅಂತ ಅಲ್ಲಿ ತಿಳಿಸಿದರು ಹೀಗೆ ಉಪಾಸನೆ ಮಾಡ್ತಕ್ಕಂಥವರು ಮಹಾಪುರುಷರು ಸಾಮಾನ್ಯ ಪುರುಷರಿಗೆ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಮಾಡೋದು ಅಂತಾದರೆ ಅಸಾಧ್ಯ ಅಂತ ಪ್ರಶ್ನೆ ಬಂದರೆ ಪಿಂಡಾಂಡದಲ್ಲಿರ್ತಕ್ಕಂಥ ಜೀವನಿಗೆ ಹಸಿವು ತೃಷೆ ಜ್ವರ ಮರಣ ರೋಗ ರುಚಿನ ಹೀಗೆ ವಿಕಾರಗಳೆಲ್ಲ ಪೀಡೆ ಉಂಟು ಮಾಡ್ತಾಯಿದ್ರು ಸರ್ವತ್ರ ಇರ್ತಕ್ಕಂಥ ಭಗವಂತನಿಗೆ ಅದಿಲ್ಲ ಯಾಕೆ ಅಂತ ಜೀವನಿಗೆ ಪ್ರಶ್ನೆ ಬಂದರೆ ಅದರ ಸಮಾಧಾನವನ್ನೇ ಹೇಳ್ತಾರೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಕಲುಷ ಅಂದರೆ ಮಲಿನವಾಗಿರ್ತಕ್ಕಂಥ ಕನ್ನಡಿ ಕಲುಷವಿಲ್ಲದ ದರ್ಪಣದಿ ಅಂದರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಾದರೆ ಅದು ಶುದ್ಧವಾಗಿರಬೇಕು ಶುಭ್ರವಾಗಿರಬೇಕು ಕಿಂಚಿಟ್ಟು ಮಾಲಿನ್ಯ ಅನ್ನೋದು ಇರಬಾರ್ದು ಅದು ಕನ್ನಡಿ ಅನ್ನೋದು ಎಷ್ಟೆಷ್ಟು ಕೊಳಕಾಗಿರುತ್ತೋ ಅಷ್ಟು ಪ್ರತಿಬಿಂಬ ಅಸ್ಪಷ್ಟವಾಗಿ ಕಾಣುತ್ತೆ ರಮಾಬ್ರಹ್ಮಾದಿ ದೇವತೆಗಳ ಮನಸ್ಸು ಅನ್ನೋ ಕನ್ನಡಿ ಸದಾ ನಿರ್ಮಲ ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಪ್ರತಿಬಿಂಬವನ್ನು ಅವರು ಬಿಂಬವನ್ನು ನೋಡ್ತಾರೆ ಜಡ ದೇಹದೊಳಗೆ ಬಿಂಬನಾಗಿರ್ತಕ್ಕಂಥ ಭಗವಂತ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಆ ಬ್ರಹ್ಮಾದಿ ದೇವತೆಗಳಿಗೆ ಲಕ್ಷ್ಮೀ ದೇವಿಗೆ ಅಲ್ಪ ಮನುಷ್ಯರ ಮನಸ್ಸು ಮಲಿನ ಆಗಿರತ್ತೆ ಹೇಗೆ ಮಲಿನ ಆಗತ್ತೆ ಅಂತ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ವಿಷಯ ಸುಖದ ಅಪೇಕ್ಷೆಯಿಂದ ಮತ್ತು ಕಾಮಕ್ರೋಧಾದಿಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅಂತ ಹರಿಷಡ್ ವರ್ಗಗಳು ನಮ್ಮಲ್ಲೇ ಇರೋದು ಮತ್ತು ಪಾಪಕರ್ಮಗಳಿಂದ ಹೀಗೆ ಮೂರು ಕಾರಣಗಳಿಂದ ಆ ಮನಸ್ಸು ಅನ್ನೋದು ಕಲುಷಿತವಾಗಿರುತ್ತೆ ಒಂದು ವಿಷಯ ಅಪೇಕ್ಷೆ ಎರಡನೇದು ಕಾಮಕ್ರೋಧಾದಿ ಅರಿಷಡ್ ವರ್ಗಗಳಿಂದ ಮೂರನೇದು ಪಾಪಕರ್ಮಗಳಿಂದ ಹೀಗೆ ಮೂರು ಕಾರಣಕ್ಕಾಗಿ ಆ ಜೀವನ ಮನಸ್ಸು ಅನ್ನೋ ಕನ್ನಡಿಗೇನಿದೆ ಅದು ಮಲಿನತೆಯಿಂದ ಕೂಡಿರುತ್ತೆ ಅಂತಹ ಯೋನ ಉಪಾಸನೆ ಮಾಡಿದಾಗ ಆ ಉಪಾಸನೆ ಶೇ ಮಟ್ಟದ್ದು ಅವರಿಗೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಅನಾದಿ ಜನ್ಮದ ಕರ್ಮಗಳಿರುತ್ತಲ್ಲ ಆ ಕರ್ಮಗಳೇ ಪ್ರತಿಬಂಧಕಗಳಾಗಿ ನಿರೀಕ್ಷಿತ ಮಟ್ಟದಲ್ಲಿ ಭಗವಂತನನ್ನು ಕುರಿತು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದೇವತೆಗಳ ಪಾದ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಮನಸ್ಸನ್ನು ಸದಾ ನಿರ್ಮಲವಾಗಿರುವಂತೆ ನೋಡ್ಕೋಬೇಕು ಮನಸನ್ನ ಮಲಿನವಾಗಿಟ್ಕೊಂಡು ಪರಮಾತ್ಮನನ್ನ ಕಾಣದೇ ಇದ್ದರೆ ಅದು ಪರಮಾತ್ಮನ ತಪ್ಪಲ್ಲ ನಮ್ಮ ಮನಸನ್ನ ನಾವು ಹಾಳು ಮಾಡ್ಕೊಂಡ್ವಿ ಅದು ಮಾಡಬಾರ್ದಾಗಿತ್ತು ಆದ್ದರಿಂದ ಹಂಸ ಮೊದಲು ಹದಿನೆಂಟರು ಪಗಳ ಸಂಸ್ಥಾನವ ತಿಳಿದು ಅನುದಿನದೀ ಸಂಸೇವಿಸುವ ಯಾರು ಅದನ್ನು ಅನುಷ್ಠಾನವನ್ನು ಮಾಡ್ತಾರಲ್ಲ ಅಂಥ ಮಹಾಪುರುಷರ ಪದಪಾಂಸುವ ಧರಿಸಿ ಅಸಂಶಯನಪ್ಪೋದೆ ಫಲವಿದು ಬಾಳುವುದಕ್ಕೆ ಆಗ ಮಾತ್ರ ಜೀವನದ ಸಾರ್ಥಕತೆ ಅನ್ನೋದು ಸಾಧ್ಯ ಹೀಗೆ ಆ ಬಿಂಬ ರೂಪಿ ಬಿಂಬ ಜಡ ಚೇತನಗಳೊಳಗಿದ್ದು ಪಳೆವ ಬಹುರೂಪದಲ್ಲಿ ಜಡ ಆಗಲಿ ಚೇತನ ಆಗಲಿ ಯಾವುದೂ ಕೂಡ ಸ್ವತಂತ್ರ ಅಲ್ಲ ಎಲ್ಲವೂ ಅಸ್ವತಂತ್ರನೇ ಸ್ವತಃ ಯಾವುದೂ ತಾನೇ ಅಸ್ತಿತ್ವದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಏನು ಪ್ರವೃತ್ತಿ ಮಾಡೋದಕ್ಕೂ ಸಾಧ್ಯ ಇಲ್ಲ ತೇನವಿನ ತೃಣಮಪಿನ ಚಲತಿ ಅದೇ ರೀತಿಯಾಗಿ ಕನ್ನಡಿಯಲ್ಲಿ ಬೀಳ್ತಕ್ಕಂಥ ಪ್ರತಿಬಿಂಬ ತಾನೇ ಚಲನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬನೂಪೂರ್ಣ ಪ್ರತಿಬಿಂಬನೂ ಅಲ್ಲ ಆದ್ದರಿಂದ ಪಿಂಡಾಂಡದಲ್ಲಿ ನಾಲ್ಕು ರೂಪಗಳಿಂದ ಬ್ರಹ್ಮಾಂಡದಲ್ಲಿ ಹತ್ತೊಂಬತ್ತು ರೂಪಗಳಿಂದ ಬಿಂಬನಾಗಿ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನ ಪ್ರೇರಣೆಯಿಂದನೇ ಎಲ್ಲ ಜಡಾಚೇತನಗಳು ಕೂಡ ಪ್ರವೃತ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಭೀಷ್ಮಾಸದ್ ಭೀಷಾಸ್ಮಾದ್ ವಾತಃಪವತೆ ಗಾಳಿ ಬೀಸಬೇಕಾದ್ರೆ ಸೂರ್ಯ ಉದಯ ಆಗಬೇಕಾದ್ರೆ ಮೋಡ ಮಳೆ ಕೊಡಬೇಕಾದ್ರೆ ಜೀವ ಉಸಿರಾಡಬೇಕಾದರೆ ಎಲ್ಲದಕ್ಕೂ ಒಳಗಿರ್ತಕ್ಕಂಥ ಬಿಂಬನ ಪ್ರೇರಣೆಯಿಂದನೇ ಸಾಧ್ಯ ಹೊರತು ಇಲ್ಲದೇ ಇದ್ದರೆ ಸರ್ವತಾ ಸಾಧ್ಯ ಇಲ್ಲ ಸಜ್ಜನರೊಳಗೆ ಮನದರ್ಪಣದಿ ನಿಶ್ಚಲ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಪರಮಾತ್ಮ ಸ್ಥಿರವಾಗಿ ಇರೋದಿಲ್ಲ ಚಂಚಲನಾಗಿ ಇರ್ತಾನೆ ಇದ್ದರೂ ಆಗೊಮ್ಮೆ ಈಗೊಮ್ಮೆ ಕಂಡೂ ಕಾಣದೇ ಇದ್ದಂತೆ ಇರ್ತಾನೆ ಮಹಾಪುರುಷರಾಗಿರ್ತಕ್ಕಂಥ ಸಜ್ಜನರಲ್ಲಿ ಅವರ ಮನಸ್ಸಿನ ದರ್ಪಣದಲ್ಲಿ ಕನ್ನಡಿಯಲ್ಲಿ ಮಾತ್ರ ನಿಶ್ಚಲನಾಗಿ ಇರ್ತಾನೆ ಭಗವಂತ ಅಂತಹ ಸ್ಥಿರವಾಗಿರ್ತಕ್ಕಂಥ ಭಗವಂತನನ್ನು ಧ್ಯಾನ ಮಾಡ್ತಾರೆ ಮಹಾತ್ಮರು ಅವರ ಸ್ಥಿರದಲ್ಲಿ ಸ್ಥಿರವಾಗಿರ್ತಕ್ಕಂಥ ಧ್ಯಾನದಲ್ಲಿ ಮಾತ್ರ ಪರಮಾತ್ಮ ನಿಶ್ಚಲನಾಗಿ ಹೊಳಿತಾನೆ ಸಜ್ಜನರ ಮನಸ್ಸು ಕನ್ನಡಿಯಲ್ಲಿ ಪ್ರಕಾಶಿಸ್ತಾ ಭಗವಂತ ಆದ್ದರಿಂದ ಮನಸ್ಸಿನ ನೈರ್ಮಲ್ಯವನ್ನು ಜೀವನಾಗಿರ್ತಕ್ಕಂಥವ್ರು ಕಾಪಾಡ್ಕೋಬೇಕು ಅದಕ್ಕೆ ಶಾಸ್ತ್ರ ನಾನಾ ರೀತಿಯಾಗಿರ್ತಕ್ಕಂಥ ಅಂತಃಕರಣ ಶುದ್ಧಿಗೆ ಮಾರ್ಗಗಳನ್ನು ಹೇಳಿದೆ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಮಂಥ ಯಜ್ಞ ದಾನ ತೀರ್ಥಯಾತ್ರೆ ಎಲ್ಲರ ಹಿನ್ನೆಲೆ ಏನು ಅಂದರೆ ಮನಸ್ಸಿನ ಶುದ್ಧೀಕರಣಕ್ಕಾಗೇ ಮಾಡತಕ್ಕಂಥದ್ದು ಹೀಗೆ ಆ ಜೀವ ಅದನ್ನು ಶುದ್ಧೀಕರಣಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಇಂತಹ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ಜೀವ ಜಡ ಎಲ್ಲದರೊಳಗೂ ವ್ಯಾಕ್ತನಾಗಿದ್ದರೂ ಕೂಡ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶಯ ಅನಂತನಾಗೇ ಇರ್ತಾನೆ ಭಗವಂತ ಜಡ ಚೇತನ ಪದಾರ್ಥ ಎಲ್ಲ ಕಡೆ ಇದ್ದರೂ ಕೂಡ ಅಧಿಷ್ಠಾನಕ್ಕೆ ಸಂಬಂಧಪಟ್ಟ ಯಾವ ದೋಷಗಳು ಕೂಡ ಬಿಮ್ಮನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಇಲ್ಲ ಪದ್ಮ ಪತ್ರಮಿಭಾಂಬಸಾ ಆ ಕಮಲದ ಹೂವು ಕೆಸರಿನಲ್ಲಿ ನೀರಿನಲ್ಲಿ ಇದ್ದರೂ ಕೂಡ ಹೇಗೆ ನಿರ್ಲೇಪವಾಗಿರುತ್ತೋ ಹಾಗೆ ಪರಮಾತ್ಮ ಸರ್ವ ಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಆ ದೋಷ ಅನ್ನೋದು ಕಿಂಚಿತ್ತು ಪರಮಾತ್ಮನಿಗೆ ಇಲ್ಲ ಆನಂದಮಯನಾಗೇ ಭಗವಂತ ಈ ಜಡ ಶರೀರದೊಳಗಿರ್ತಕ್ಕಂಥ ಜೀವ ಆ ಶರೀರ ರೋಗಕ್ಕೆ ತೂತಾದರೆ ತಾನೂ ಒದ್ದಾಡ್ತಾನೆ ಶರೀರ ವಯೋಸಹಜ ವಿಕಾರಕ್ಕೆ ಒಳಗಾದರೆ ಅದರ ಪರಿಣಾಮ ಅವನ ಮೇಲೂ ಅಂತಹ ದುರ್ಲ್ ದುರ್ಬಲವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಶರೀರವನ್ನು ಆಶ್ರಯ ಮಾಡಿ ಬದುಕ್ತಾನೆ ಬ ಇವನು ಜೀವ ಕೊನೆಗೆ ಒಂದು ದಿನ ಅಂತ್ಯ ಅಂದರೆ ಮರಣವನ್ನು ಹೊಂದುತ್ತಾನೆ ಆದರೆ ಆದ್ದರಿಂದ ಜೀವ ಅಂದರೆ ಅವನ ಶರೀರ ರೋಗಕ್ಕೆ ತುತ್ತಾಗೋದರಿಂದ ನಿರಾಮಯನಲ್ಲ ಆಮಯ ಅಂದರೆ ರೋಗಗಳು ನಿರಾಮಯ ಅಂದರೆ ರೋಗರಹಿತ ಆ ಅವನು ಆಶ್ರಯ ಮಾಡಿರ್ತಕ್ಕಂಥ ಆ ಶರೀರ ರೋಗಕ್ಕೆ ತುತ್ತಾಗೋದ್ರಿಂದ ಜೀವ ನಿರಾಮಯನಲ್ಲ ಆ ಶರೀರ ನಾನಾ ರೀತಿಯಾಗಿರ್ತಕ್ಕಂಥ ವಿಕಾರಕ್ಕೆ ಒಳಗಾಗೋದ್ರಿಂದ ಜೀವ ನಿರ್ವಿಕಾರ ಅಲ್ಲ ಆಶ್ರಯವನ್ನು ಬೇಡೋದ್ರಿಂದ ನಿರಾಶ್ರಯ ಅಲ್ಲ ಅಂಥ ಅಂದರೆ ನಾಶ ಇಲ್ಲದೆ ಇರೋನಲ್ಲ ಅದರಿಂದ ಅನಂತನೂ ಅಲ್ಲ ಆದ್ದರಿಂದ ಅವನೊಳಗೆ ಇರತಕ್ಕಂಥ ಪರಮಾತ್ಮ ಮಾತ್ರ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ ಅವನಿಗೆ ಜಡ ಶರೀರ ಇಲ್ಲದೆ ಇರೋದ್ರಿಂದ ಅಥವಾ ಪ್ರಾಕೃತ ಪಾಂಚಭೌತಿಕ ಶರೀರ ಇಲ್ಲದೆ ಇರೋದ್ರಿಂದ ಭಗವಂತನಿಗೆ ರೋಗ ಇಲ್ಲ ವಯೋ ಸಹಜವಾಗಿರ್ತಕ್ಕಂಥ ವಿಕಾರಗಳಿಲ್ಲ ಯಾರ ಆಶಯವನ್ನು ಬೇಡಬೇಕಾದ್ದಿಲ್ಲ ನಾಶ ಇಲ್ಲವೇ ಇಲ್ಲ ಚತುರ್ವಿಧ ನಾಶರಹಿತ ಅನಿತ್ಯತ್ವಂ ದೇಹ ಪ್ರಾಪ್ತಿ ದುಃಖಹಾನಿ ಇತ್ಯಾದಿ ಯಾವ ನಾಶವೂ ಕೂಡ ಇಲ್ಲದೆ ಇರತಕ್ಕಂಥವನು ಅನಿತ್ಯತ್ವಂ ದೇಹಾನಿಹಿ ದುಃಖ ಪ್ರಾಪ್ ಿ ನಾಶ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾಂತ್ ಹೀಗೆ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥವನು ಭಗವಂತ ಜೀವನಿಗೆ ಸಂಸಾರದಿಂದ ಮೋಕ್ಷವನ್ನು ಕೊಟ್ಟು ಜಡ ಶರೀರ ರಹಿತನನ್ನಾಗಿ ಮಾಡಿ ಚಿನ್ಮಯವಾಗಿರ್ತಕ್ಕಂಥ ಸ್ವರೂಪ ಶರೀರದಲ್ಲಿ ಅವನ ಕ್ಲುಪ್ತ ಆನಂದವನ್ನು ಅನುಭವಿಸುವಂತೆ ಮಾಡ್ತಾನೆ ಭಗವಂತ ಆ ನಂತರದಲ್ಲಿ ಅವನಿಗೆ ಎಂದೂ ರೋಗ ಇಲ್ಲದೇ ಇದ್ದಂಗೆ ಮಾಡ್ತಾನೆ ನಿರಾಮಯನನ್ನಾಗಿ ಮಾಡ್ತಾನೆ ಮನೋವಿಕಾರಾದಿಗಳಿಗೆ ಒಳಗಾಗದಂತೆ ಮಾಡ್ತಾನೆ ಸದಾ ತಾನೇ ಆಶ್ರಯವನ್ನು ಕೊಡ್ತಾನೆ ಶರೀರ ವಿಯೋಗ ರೂಪವಾಗಿರ್ತಕ್ಕಂಥ ಮರಣವನ್ನು ಕೂಡ ನಿವಾರಣೆ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ಕೂಡ ಪರಮಾತ್ಮ ನಿರಾಕಾರ ನಿರ್ವಿಕಾರ ನಿರಾಮಯ ನಿರಾಶಯ ಅನಂತ ಅಂತ ಕರೆಸ್ಕೊತಾನೆ ಹೀಗೆ ಸಜ್ಜನರ ಮನಸ್ಸಿನ ಕನ್ನಡಿಯೊಳಗೆ ಜಡ ಚೇತನರೊಳಗೆ ಬಿಂಬ ರೂಪದಿಂದ ನೆಲೆಸಿರ್ತಕ್ಕಂಥ ಭಗವಂತ ನಿಶ್ಚಲನಾಗಿರ್ತಾನೆ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ ಅಂತ ಈ ರೀತಿಯಾಗಿ ಸದಾ ಹೊಳಿತಾನೆ ಅಂತಹ ಪರಮಾತ್ಮನನ್ನು ಜೀವರು ಧ್ಯಾನ ಮಾಡಬೇಕು ಯಾರು ಅಂತಹ ಪರಮಾತ್ಮನನ್ನು ಈ ರೀತಿಯಾಗಿ ಶ್ರೇಷ್ಠ ಉಪಾಸನೆಯನ್ನು ಮಾಡ್ತಾರೋ ಅಂತಹ ಕೋವಿದರ ಪದಪಾಂಸುವ ಪದ ಧೂಳಿಯನ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಆ ಮೂಲಕ ಮನಸ್ಸನ್ನು ನಿರ್ಮಲವಾಗಿ ಮಾಡಿಕೊಂಡು ನೈರ್ಮಲ್ಯೀಕರಣವನ್ನು ಸಾಧಿಸಿ ಪರಮಾತ್ಮನ ಅಸ್ತಿತ್ವದ ವಿಷಯದಲ್ಲಿ ನಿಶ್ಚಯವಾಗಿ ಇರಬೇಕು ಅದೇ ಫಲವಿದು ಬಾಳುವುದಕ್ಕೆ ಜೀವನ ಸಾರ್ಥಕತೆ ಅಂತ ತಿಳಿಸ್ತಾರೆ ಹೀಗೆ ಪರಮಾತ್ಮ ಅನಂತಾನಂತ ರೂಪಗಳಿಂದ ಅನಂತಾನಂತ ಜೀವರಲ್ಲಿ ಇದ್ದು ಜೀವಕೃತ ಕರ್ಮಗಳನ್ನು ತಾನೇ ಬಿಂಬಕ್ರಿಯೆಯ ದ್ವಾರದಿಂದ ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅನಂತ ಮಹಿಮನಾಗಿರ್ತಕ್ಕಂಥವನು ಅಚ್ಯುತ ಚತುರ್ವಿಧ ನಾಶರಹಿತನಾಗಿರ್ತಾನೆ ಅಂತಹ ಪರಮಾತ್ಮನ ರೂಪ ಗ್ರಿಯ ಕ್ರಿಯಾ ಗುಣಾದಿ ಎಲ್ಲವೂ ಕೂಡ ಪೂರ್ಣ ಮತ್ತು ಅನಂತಾನಂತ ಈ ಕನ್ನಡಿ ಬೆಳಕನ್ನು ಪ್ರತಿಪಲನ ಮಾಡಲಿಕ್ಕೆ ಒಂದು ಉಪಾಧಿ ಅಂದರೆ ಸಾಧನ ಕನ್ನಡಿ ಧೂಳು ಅಥವಾ ಕೊಳೆಯಿಂದ ಆವೃತವಾಗಿದ್ದರೆ ಆ ಧೂಳನ್ನು ಒರೆಸ್ದಾಗ ಅಥವಾ ಕೊಳೆಯನ್ನು ತೆಗೆದು ಸ್ವಚ್ಛ ಮಾಡಿದಾಗ ಮಾತ್ರ ಕನ್ನಡಿ ಸ್ವಚ್ಛ ಆಗುತ್ತೆ ಆಗ ಪ್ರತಿಬಿಂಬ ಸ್ಪಷ್ಟವಾಗಿ ಗೋಚರ ಆಗತ್ತೆ ಅದೇ ರೀತಿಯಾಗಿ ಸಜ್ಜನರಿಗೆ ಪ್ರಾರಬ್ಧ ಕರ್ಮವಶಾತ್ ಬರ್ತಕ್ಕಂಥ ಅಜ್ಞಾನ ಸಂದೇಹ ಮನಸ್ಸಿನ ಚಾಂಚಲ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ಮಾಲಿನ್ಯಗಳನ್ನು ಕೂಡ ಕರುಣಾಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ನಿವಾರಣೆ ಮಾಡಿ ಅವರನ್ನು ಪಾಪರಹಿತರನ್ನಾಗಿ ಮಾಡಿ ಅವರ ಮನಸ್ಸಿನಲ್ಲಿ ಪ್ರಕಾಶಿಸಿ ಅಂದರೆ ಹೊಳಿತಾನೆ ಕನ್ನಡಿಯೊಳಗೆ ಮೂಲಭೂತವಾಗಿರ್ತಕ್ಕಂಥ ದೋಷಗಳಿತ್ತು ಅಂತಾದರೆ ಅದು ನಿತ್ಯ ಪ್ರತಿಬಂಧಕ ಆಗತ್ತೆ ಆಗ ಪ್ರತಿಬಿಂಬ ಸ್ಪಷ್ಟವಾಗಿ ಗೋಚಾರ ಆಗೋದು ಸಾಧ್ಯವೇ ಇಲ್ಲ ಆದ್ದರಿಂದ ಕನ್ನಡಿಯಂತೆ ಇರ್ತಕ್ಕಂಥ ಮನಸ್ಸನ್ನು ಸದಾಕಾಲ ಭಗವಂತನ ಸ್ತೋತ್ರ ಹಿರಿಯರ ಗುರುಗಳ ಸೇವಾ ಇತ್ಯಾದಿ ಎಲ್ಲ ಮಾಡುವ ಮೂಲಕ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಅಲ್ಲಿ ಬಿಂಬರೂಪಿ ಪರಮಾತ್ಮನ ದರ್ಶನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಇಲ್ಲದೇ ಸಾಧ್ಯ ಇಲ್ಲ ಶ್ರೀಕೃಷ್ಣ ಅರ್ಪಣ